ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮನ ವ್ಯಾಪ್ತತ್ವದ ಪರಿಪೂರ್ಣತೆ ಎಲ್ಲ ಕಡೆಗೂ ಪರಿಪೂರ್ಣನಾಗಿ ಭಗವಂತ ಹೇಗೆ ವ್ಯಾಪ್ತನಾಗಿದ್ದಾನೆ ಅಂತ ಈಗ ಈ ಪದ್ಯದಲ್ಲಿ ತಿಳಿಸ್ತಾರೆ ಒಂದು ಗುಣದೊಳಗನಂತ ಗುಣಗಳು ಬಂದು ರೂಪದೊಳಿ ಹೂವು ರೂಪದಿ ಧರಿಸಿತದ್ಗತ ಪದಾರ್ಥದೊಳ ಹೊರಗೆ ಬಾಂಧದ ಓಲಿದ್ದು ಬಹುಪೆಸರಿಂದ ಕರೆಸಿದ ಪೂರ್ಣ ಜ್ಞಾನಾನಂದಮಯ ಪರಿಪರಿವಿಹಾರವ ಮಾಡಿ ಮಾಡಿಸುವ ಪೂರ್ಣ ಜ್ಞಾನಾನಂದಮಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಒಂದು ರೂಪದಲ್ಲಿ ಒಂದು ಗುಣದಲ್ಲಿ ಅನಂತ ಗುಣಗಳು ಒಂದು ರೂಪದಲ್ಲಿ ಅನಂತ ರೂಪಗಳು ಹೀಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಬಾಂಧದ ಓಲಿದ್ದು ಆಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಇಲ್ಲಿ ಭೂತಾಕಾಶ ಅಂತ ತಗೋಬಾರ್ದು ಅದಕ್ಕೆ ಪ್ರಳಯ ಕಾಲದಲ್ಲಿ ಲಯ ಅನ್ನೋದಿದೆ ಸೃಷ್ಟಿಕಾಲದಲ್ಲಿ ಅಭಿವ್ಯಕ್ತಿ ಆಗುವಂಥದ್ದಿದೆ ಅವ್ಯಾಕೃತಾಕಾಶ ಅಂದರೆ ಸದಾ ಕಾಲ ನಾಶರಹಿತನಾಗಿರ್ತಕ್ಕಂಥವನು ಪರಮಾತ್ಮ ಬಾಂಧದ ಓಲಿದ್ದು ಅಂದರೆ ಅವ್ಯಾಕೃತಾಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಬಹುಪೆಸರಿಂದ ಕರೆಸುತ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ಪರಮಾತ್ಮ ಬಹುಪೆಸರಿಂದ ತದ್ರೂಪ ತದ ಆಕಾರ ತತ್ತ ಶಬ್ದ ವಾಚ್ಯನಾಗಿ ಭಗವಂತ ಅದೇ ರೂಪ ಅದೇ ಆಕಾರ ಅದೇ ಹೆಸರಿನಿಂದ ಕುದುರೆ ಒಳಗೆ ಕುದುರೆ ಆಕಾರದಿಂದ ಇರ್ತಾನೆ ಕುದ್ರೆ ಅಂತ ಕರ್ಸ್ಕೋತಾನೆ ಒಂಟೆ ಒಳಗೆ ಒಂಟೆ ಆಕಾರದಿಂದ ಇರ್ತಾನೆ ಒಂಟೆ ಅಂತ ಕರೆಸ್ಕೋತಾನೆ ಈಗ ಭಗವಂತ ಆ ಎಲ್ಲ ಸಾಧನಕ್ಕೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಪ್ರಾಣಿಗಳ ಶರೀರದಲ್ಲಿದ್ದರೂ ಕೂಡ ಪರಮಾತ್ಮ ಪೂರ್ಣ ಜ್ಞಾನಾನಂದಮಯ ಪೂರ್ಣ ಜ್ಞಾನನಾಗಿ ಜ್ಞಾನಾನಂದಮಯನಾಗೆ ಇರ್ತಾನೆ ಪರಿಪರಿ ಮಾಡಿ ಮಾಡಿಸುವ ಪರಿಪರಿವಿಹಾರವನ್ನು ಮಾಡಿ ಮಾಡಿಸ್ತಾನೆ ಭಗವಂತ ಹೀಗೆ ಒಂದು ಗುಣದೊಳಗೆ ಅನಂತ ಗುಣಗಳು ಅಂತ ಪರಮಾತ್ಮನಿಗೆ ಅನಂತ ರೂಪಗಳು ಅನಂತ ನಾಮಗಳು ಅನಂತ ಗುಣಗಳು ಇರ್ತಕ್ಕಂಥದ್ದು ಅವುಗಳಲ್ಲಿ ಒಂದೊಂದರಲ್ಲೂ ಮತ್ತು ಅನಂತ ಅನಂತ ಗುಣಗಳಿರ್ತಕ್ಕಂಥದ್ದು ಅದರಿಂದ ಪರಮಾತ್ಮನನ್ನು ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಶಾಸ್ತ್ರ ಕರಿತಾಯಿರೋದು ಭಗವಂತನ ಅನಂತ ಅವತಾರಗಳು ಅವನಿಗಿಂತ ಬೇರೆ ಅಲ್ಲ ಅವೆಲ್ಲವೂ ಕೂಡ ಅಭೇದ ಚಿಂತನೆ ಅದೇ ರೀತಿಯಾಗಿ ಆ ಅವತಾರಗಳಲ್ಲೂ ಕೂಡ ಅವನ ಕಣ್ಣು ಕಿವಿ ಮೊದಲಾಗಿರ್ತಕ್ಕಂಥ ಅವಯವಗಳು ಅಲ್ಲು ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ರೂಪಗಳು ಜ್ಞಾನ ಆನಂದಾದಿ ಗುಣಗಳು ಸೃಷ್ಟಿ ಸಂಹಾರಾದಿ ಕ್ರಿಯೆಗಳು ಅವನಿಂದ ಸರ್ವಥಾ ಬೇರೆ ಅಲ್ಲ ಚಿಂತನೆ ಉದಾಹರಣೆಗೆ ಪರಮಾತ್ಮನ ನಾರಾಯಣ ಅನ್ನೋ ಒಂದು ರೂಪ ತಗೊಂಡ್ರೆ ಅಲ್ಲಿ ಅದಕ್ಕೆ ಕಣ್ಣು ಕಿವಿ ಮೊದಲಾಗಿರ್ತಕ್ಕಂಥ ಅನೇಕ ಅವಯವಗಳಿದೆ ಹೀಗೆ ಸರ್ವಾಂಗ ಪರಿಪೂರ್ಣನಾಗಿರ್ತಕ್ಕಂಥವನು ಪರಮಾತ್ಮ ಆ ಅವಯವಗಳು ಕೇವಲ ಅವಯವಗಳು ಮಾತ್ರ ಅಲ್ಲ ಅಂದರೆ ಕಣ್ಣು ಬರೀ ಕಣ್ಣು ಮಾತ್ರ ಅಲ್ಲ ಕಿವಿ ಬರೀ ಕಿವಿ ಅಂತ ಅರ್ಥ ಅಲ್ಲ ಅಲ್ಲಿ ಮತ್ತೆ ಪರಿಪೂರ್ಣವಾಗಿ ಸರ್ವಾಂಗ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನ ರೂಪ ಇದೆ ಅಂತ ಇಲ್ಲೇ ಮುಂದೆ ಆರನೇ ಸಂಧಿಯೊಳಗೆ ಪಂಚನಹಾರಿ ತುರಗ ಅಂತ ದುಷ್ಟಾಂತವನ್ನು ಕೊಡ್ತಾರೆ ದಾಸರು ನೋಡಲಿಕ್ಕೆ ದೂರದಿಂದ ನೋಡಿದ್ರೆ ಒಂದು ಕುದರೆಯ ಚಿತ್ರ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲಿ ಮುಖದಲ್ಲಿ ಒಬ್ಬಳು ನಾರಿ ಮುಂಗಾಲುಗಳಲ್ಲಿ ನಾರಿ ಹಿಂಗಾಲುಗಳಲ್ಲಿ ಮತ್ತೆ ಒಂದು ನಾರಿಯ ಚಿತ್ರ ಎದೆಯ ಭಾಗ ಉದರದ ಭಾಗ ಅಲ್ಲೆಲ್ಲ ಕಡೆಗೆ ಒಬ್ಬೊಬ್ಬ ನಾರಿಯರ ಚಿತ್ರ ಹೀಗೆ ಭಗವಂತ ಪ್ರತ್ಯೇಕ ಅಂಗಗಳಲ್ಲೂ ಕೂಡ ಪರಿಪೂರ್ಣ ಸರ್ವಾಂಗ ಪರಿಪೂರ್ಣನಾಗೆ ಇರ್ತಾನೆ ಇಂತಹ ಪರಮಾತ್ಮನನ್ನು ಪರಿಪೂರ್ಣ ವ್ಯಾಪ್ತ ಅಂತ ಅರ್ಥ ಮಾಡ್ಕೋಬೇಕು ಮುಂದೆ ಇಲ್ಲೇ ಹೇಳ್ತಾರೆ ಕಪಿಲ ನರ ಹರಿಭಾರ್ಗ ಕಾಸ್ಯದಿ ಶಫರ ನಾಮಕ ಜಿಫಯಲಿ ದಂತದಲ್ಲಿ ಹಂಸಾಖ್ಯ ನೈವೇದ್ಯವನ್ನು ಸ್ವೀಕಾರ ಮಾಡೋ ಕಾಲಕ್ಕೆ ಕಪಿಲಾತ್ಮಕ ದಿವ್ಯನ ಚಕ್ಷುಷಾತು ಅವಲೋಕಯ ಅಂತ ಕಪಿಲಾತ್ಮಕವಾಗಿರತಕ್ಕಂಥ ದಿವ್ಯ ಚಕ್ಷುಷಿನಿಂದ ಇದನ್ನು ಸ್ವೀಕಾರ ಮಾಡು ಅಂತ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡೋದು ದಿವ್ಯ ಘ್ರಾಣೇಂದ್ರಿಯದಿಂದ ಆಘ್ರಾಣಿಸು ಇದರಲ್ಲಿರ್ತಕ್ಕಂಥ ಸುವಾಸನೆಯನ್ನು ಸ್ವೀಕಾರ ಮಾಡು ಅದೇ ರೀತಿಯಾಗಿ ಭಾರ್ಗವ ಅಂದರೆ ಪರಶುರಾಮಾತ್ಮಕವಾಗಿರ್ತಕ್ಕಂಥ ವಾಗೀಂದ್ರಿಯದಿಂದ ನೀ ಸಮರ್ಪಣೆ ಮಾಡಿರ್ತಕ್ಕಂಥ ನೈವೇದ್ಯ ಸುರುಚಿ ರುಚಿರ ಸುಗಂಧ ಶುಚಿ ಎಲ್ಲ ಗುಣಗಳಿಂದ ಪರಿಪೂರ್ಣವಾಗಿದೆ ಅಂತ ನನಗನುಗ್ರಹ ಮಾಡಿ ಸ್ವೀಕಾರವನ್ನು ಮಾಡುವ ಹೀಗೆ ಪ್ರತಿ ಅಂಗದಲ್ಲೂ ಕೂಡ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಅಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಸರ್ವಾಂಗಮಯ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನ ರೂಪಗಳಿರ್ತಕ್ಕಂಥದ್ದು ಏಕಗುಣ ಉಪಾಸನೆ ಮಾಡ್ತಕ್ಕಂಥವರು ಆತ್ಮ ಅಂತ ಈ ರೀತಿಯಾಗಿ ಉಪಾಸನೆ ಮಾಡೋ ಅನ್ ಅನಿರುದ್ಧ ರೂಪ ಚತುರ್ಗುಣ ಉಪಾಸನೆ ಮಾಡ್ತಕ್ಕಂಥವರು ಸತ್ ಚಿತ್ ಆನಂದ ಆತ್ಮ ಅಂಥೇಳಿ ನಾಲ್ಕು ಗುಣಗಳನ್ನು ಹಾಗೆ ಭಗವಂತ ಕ್ರಮವಾಗಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳು ಅಂತಲೇ ಹೀಗೆ ಪರಮಾತ್ಮನ ಒಂದು ರೂಪದಲ್ಲಿ ಅನಂತ ರೂಪಗಳು ಒಂದು ಗುಣದಲ್ಲಿ ಅನಂತರೂಪಗಳು ಅನಂತ ಗುಣಗಳು ಹೀಗೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಲೋಕಗಳ ಒಂದು ರೂಪದಿದರಿಸಿ ಧರಿಸಿ ಅನಂತ ರೂಪಗಳನ್ನು ಅಥವಾ ಅನಂತ ಲೋಕಗಳನ್ನು ಧರಿಸ್ಬೇಕು ಅಂತ ಪರಮಾತ್ಮ ಅನಂತ ರೂಪಗಳು ಅಂತೇನಿಲ್ಲ ಅವು ಬೇಕಾಗೂ ಇಲ್ಲ ಸರ್ವ ಸಮರ್ಥನಾಗಿರ್ತಕ್ಕಂಥವೊ ತನ್ನ ಒಂದೇ ರೂಪದಲ್ಲಿ ಎಲ್ಲ ಲೋಕಗಳನ್ನು ಧಾರಣೆ ಮಾಡುವಂಥ ಸಾಮರ್ಥ್ಯ ಇದೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಆ ಯಶೋಧೆ ಪುಟ್ಟ ಕೂಸು ಕೃಷ್ಣನನ್ನು ತೊಡೆ ಮೇಲೆ ಮಲಗಿಸ್ಕೊಂಡಾಗ ಕೃಷ್ಣ ಮಣ್ಣೆನೇಕೆ ಮೇದೆ ಎಂಬ ಯಶೋಧೆಗೆ ತನ್ನ ಬ್ರಹ್ಮಾಂಡವನ್ನೇ ತನ್ನ ಪುಟ್ಟ ಬಾಯಿಯಲ್ಲಿ ತೋರಿಸ್ದ ಅಂತಹ ಚಿಂತೆ ಅದ್ಭುತ ಮಹಿಮ ಪರಮಾತ್ಮ ಆಕಳಿಸುವಾಗ ಯಶೋಧ ದೇವಿಗೆ ಅಂತ ಆಗಲೂ ಬ್ರಹ್ಮಾಂಡವನ್ನು ತೋರಿಸ್ದ ಹಾಗೆ ಪರಮಾತ್ಮ ಒಂದು ರೂಪ ಲೋಕದಲ್ಲಿ ಒಂದು ರೂಪ ಅಂತೇನಿಲ್ಲ ಅನಂತ ರೂಪಗಳನ್ನು ಕೂಡ ತೋರಿಸಬಲ್ಲಂಥ ಸರ್ವ ಸಾಮರ್ಥ್ಯ ಇರತಕ್ಕಂಥದ್ದು ಅಂತ ಚಿಂತೆ ಅದ್ಭುತ ಮಹಿಮ ಭಗವಂತ ಒಂದು ರೂಪದಲ್ಲಿ ಸಕಲ ಹದಿನಾಲ್ಕು ಲೋಕಗಳನ್ನು ಕೂಡ ಧಾರಣೆ ಮಾಡುವಂಥ ಸರ್ವ ಸಮರ್ಥನಾಗಿರ್ತಕ್ಕಂಥ ಅನ್ನೋನ್ನೋದಕ್ಕೆ ಆ ಯಶೋಧೆಗೆ ವಿಶ್ವರೂಪ ದರ್ಶನ ತೋರಿಸಿರ್ತಕ್ಕಂಥದ್ದು ದೃಷ್ಟಾಂತ ಹೀಗೆ ಪರಮಾತ್ಮನಿಗೆ ಒಂದು ರೋಮ ಕೂಪದಲ್ಲಿ ಅನಂತ ಬ್ರಹ್ಮಾಂಡದ ರಾಶಿಗಳೇ ಇರ್ತಕ್ಕಂಥದ್ದು ಅದನ್ನು ಚತುರ್ಮುಖ ಬ್ರಹ್ಮನ ಉಡಿಯಾನೆ ಅಂತ ಭಾಗವತ ವರ್ಣನೆ ಮಾಡುತ್ತೆ ಪರಮಾತ್ಮ ಏಕಕಾಲದಲ್ಲಿ ಅನಂತ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡೋದಿಲ್ಲ ನಿಜ ಒಂದು ಕಲ್ಪದಲ್ಲಿ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತೀನಿ ಅಂತ ಸಂಕಲ್ಪ ಅಸಾಮರ್ಥ್ಯ ಅನ್ನೋ ಸರ್ವತ ಅಲ್ಲ ಆದರೆ ಒಂದು ರೋಮಕೋಪ ಒಂದು ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ರೆ ಇನ್ನೊಂದು ರೋಮಕೋಪವೂ ಬ್ರಹ್ಮಾಂಡವನ್ನು ಧಾರಣೆ ಮಾಡುತ್ತೆ ಯಾಕೆ ಅದರಲ್ಲಿ ಅಭೇದ ಭೇದ ಚಿಂತನೆ ಅನ್ನೂ ಇಲ್ಲ ಇದು ಭಗವಂತನ ಅಚಿಂತ್ಯಾದ್ವತ ಶಕ್ತಿ ಸಾಮರ್ಥ್ಯದಿಂದ ಮಾತ್ರ ಸಾಧ್ಯ ಆದ್ದರಿಂದನೇ ಪರಮಾತ್ಮನನ್ನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಇತ್ಯಾದಿಯಾಗಿ ಅವನನ್ನು ಕರೆಯೋದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂತ ದೃಷ್ಟಾಂತವನ್ನು ಕೊಡಬೇಕು ಅಂದರೆ ಅರ್ಜುನ ಪಾಶುಪತಾಸ್ತ್ರ ಉಪದೇಶ ಮಾಡಿಸ್ಬೇಕು ಅವನಿಗೆ ಅಂಥೇಳಿ ಅರ್ಜುನನಿಗೆ ಪರಮಾತ್ಮ ಕಷ್ಟ ಕರ್ಕೊಂಡು ಹೋಗ್ತಾನೆ ಇಂದ್ರಕೀಲ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅರ್ಜುನನನ್ನು ಕಿರಾತರೂಪಿ ರುದ್ರದೇವರ ಜೊತೆಗೆ ಹೋರಾಡುವಂಥ ಸಂದರ್ಭ ಬಂತು ಆಗ ಸೋತು ರುದ್ರದೇವರ ಲಿಂಗದ ಮೇಲೆ ಹೂವನ್ನು ಅರ್ಪಿಸಿದ್ರೆ ಒಂದು ಹೂವೇ ಎರಡಾಗಿ ಕಿರಾತ ಅವನ ತಲೆಯ ಮೇಲೂ ಕಾಣಿಸ್ತು ಅರ್ಜುನನಿಗೆ ಇವನು ಶಿವನೇ ಅನ್ನೋ ಅರಿವು ಅಥವಾ ಜ್ಞಾನ ಅನ್ನೋದು ಆವಾಗ ಉಂಟಾಯಿತು ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಗೋಮಂತ ಪರ್ವತದಲ್ಲಿ ಆ ಶ್ರೀಕೃಷ್ಣನ ತಲೆ ಮೇಲೆ ಕಿರೀಟ ಇಟ್ಟ ಶ್ವೇತ ದ್ವೀಪದಲ್ಲಿ ನಾರಾಯಣ ನಿದ್ರೆಯಂತೆ ನಟನೆಯನ್ನು ಮಾಡ್ತಿದ್ದ ಆ ಸಂದರ್ಭದಲ್ಲಿ ಅಲ್ಲಿಗೆ ಬಲಿಚಕ್ರವರ್ತಿ ಬರ್ತಾನೆ ಹೇಗೂ ನಿದ್ದೆ ಮಾಡಿದ್ದಾನೆ ಅಂತ ಭಾರೀ ಬೃಹತ್ ಗಾತ್ರದ ಕಿರೀಟವನ್ನು ಕದ್ದು ಅಲ್ಲಿಂದ ಓಡಿ ಹೊಡ್ತಾನೆ ಸಂದರ್ಭದಲ್ಲಿ ಗರುಡ ಅವನನ್ನು ಬೆನ್ನತ್ಕೊಂಡು ಹೋಗ್ತಾನೆ ಗೋಮಂತ ಪರ್ವತದಲ್ಲಿ ಆ ಬಲಿಚಕ್ರವರ್ತಿಯಿಂದ ಆ ಗರುಡು ಅಟ್ಟಿಸ್ಕೊಂಡು ಕಿರೀಟ ತಗೊಂಡು ಬಂದ್ರೆ ಆ ಸಂದರ್ಭದಲ್ಲಿ ಗೋಮಂತ ಪರ್ವತದ ಹತ್ರ ಬರ್ತಾನೆ ಅಲ್ಲಿ ಈ ಪುಟ್ಟ ಬಾಲಕೃಷ್ಣ ಅಲ್ಲಿ ವಿಹಾರ ಮಾಡ್ತಾಯಿರ್ತಾನೆ ಗೋಪಾಲಕರ ಜೊತೆಗೆ ದನ ಮೇಯಿಸ್ಕೊಂಡು ಆ ಪುಟ್ಟ ಕೃಷ್ಣನ ತಲೆಯ ಮೇಲೆ ಆ ಭಾರೀಘಾತದ ಕಿರೀಟವನ್ನು ಇಟ್ಟರೆ ಅದು ಅಲ್ಲೂ ಕಾಣಿಸ್ತಾ ಒಂದು ರೂಪದಿಂದ ಶ್ವೇತ ದ್ವೀಪದಲ್ಲಿ ಮಲಗಿರ್ತಕ್ಕಂಥ ನಾರಾಯಣನ ತಲೆಯ ಮೇಲೂ ಕೂಡ ಶೋಭಿಸ್ತು ಹೀಗೆ ಒಂದೇ ಬ್ರಹ್ಮಾಂಡ ಅನಂತ ಆಯಿತು ಅಂತ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಆದ್ದರಿಂದ ಲೋಕಗಳನ್ನು ಅಂದರೆ ಅನಂತ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಒಂದು ರೂಪದ ಒಂದು ರೋಮಕೂಪದಲ್ಲಿ ಭಗವಂತ ಧಾರಣೆ ಮಾಡಿದ್ದಾನೆ ಇದು ಭಗವಂತನ ಅಚಿತ್ಯ ಅದ್ಭುತ ವೈಭವ ತದ್ದತ ಪದಾರ್ಥದ ಒಳವ ಹೊರಗೆ ಬಾಂಧಾಳದ ಇದ್ದು ಅಂತ ಅವ್ಯಾಕೃತ ಆಕಾಶದಂತೆ ಭಗವಂತ ವ್ಯಾಪ್ತನಾಗಿದ್ದಾನೆ ಹೊರತು ಭೂತಾಕಾಶದಂತೆ ತಟಸ್ಥನಾಗಿ ಅಲ್ಲ ಬಹುಪೆಸರಿಂದ ಕರೆಸುತ್ತ ಹೀಗೆ ಇದ್ದು ಅಲ್ಲಲ್ಲಿ ಆಯಾ ಹೆಸರಿನಿಂದ ಕರೆಸ್ಕೊತಾನೆ ಭಗವಂತ ಇದು ಪರಮಾತ್ಮನಿಗೆ ಒಂದು ವಿಹಾರ ಇಂತಹ ವಿಹಾರದಿಂದ ಪರಮಾತ್ಮನಿಗೆ ಏನಾದರೂ ಪ್ರಯೋಜನ ಇದೆಯಾ ಅಂತ ಹೇಳಿದ್ರೆ ಅವನಿಗೆ ಯಾವುದೇ ಪ್ರಯೋಜನ ಇಲ್ಲದೆ ಇದ್ದರೂ ಕೂಡ ಲೋಕಕ್ಕೆ ಅವನಿಂದ ಪ್ರಯೋಜನ ಇದೆ ಲೋಕ ಆ ಭಗವಂತನ ಅತ್ಯಂತ ಅದ್ಭುತ ವೈಭವವನ್ನು ವಿಹಾರವನ್ನು ಉಪಾಸನೆ ಮಾಡಿ ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ಳುತ್ತೆ ಇಂತಹ ಪರಮಾತ್ಮ ಪರಿಪೂರ್ಣ ಜ್ಞಾನಾನಂದಮಯ ಒಂದು ಬ್ರಹ್ಮಾಂಡವನ್ನು ಅನಂತ ಬ್ರಹ್ಮಾಂಡವನ್ನಾಗಿ ಮಾಡಿ ನೋಡಿ ಆನಂದ ಪಡಬೇಕು ಅಥವಾ ಆನಂದಾದಿ ಗುಣಗಳನ್ನೇ ರೂಪಗಳನ್ನಾಗಿ ಮಾಡಿಕೊಂಡು ವಿಹಾರ ಮಾಡಬೇಕು ಈ ಯಾವ ಉದ್ದೇಶವೂ ಕೂಡ ಪರಮಾತ್ಮನಿಗೆ ಸರ್ವತ ಇಲ್ಲ ಅಕಸ್ಮಾತ್ ಹಾಗಿದ್ದಿದ್ರೆ ಪರಿಪೂರ್ಣ ಜ್ಞಾನಾನಂದಮಯ ಅಂತ ಪರಮಾತ್ಮನ ಹೇಳಲಿಕ್ಕೆ ಬರ್ತಿರ್ಲಿಲ್ಲ ಆದ್ದರಿಂದ ಈ ವಿಹಾರ ಆನಂದಕ್ಕಾಗಿ ಅಲ್ಲ ಆನಂದೋದ್ರೇಕದಿಂದ ವಿಹಾರ ಪರಮಾತ್ಮನದು ಇಂತಹ ಪರಮಾತ್ಮ ಪರಿಪರಿವಿಹಾರವ ಮಾಡಿ ಮಾಡಿಸುವ ಈ ಭಗವಂತನ ವಿಹಾರ ಅನ್ನೋದು ಸ್ವಭಾವ ಪರಿಪೂರ್ಣ ಜ್ಞಾನಾನಂದಮಯನಾಗಿದ್ದರಿಂದನೇ ವಿಹಾರ ಮಾಡ್ತಾನೆ ಇದು ಭಗವಂತನ ಸ್ವಭಾವ ಅಲ್ ಸರ್ವತಾ ವ್ಯರ್ಥ ಅಲ್ಲ ಅದೇ ರೀತಿಯಾಗಿ ಲಕ್ಷ್ಮೀ ಬ್ರಹ್ಮಾದಿಗಳು ಕೂಡ ಪರಮಾತ್ಮನ ಇಚ್ಛೆಯಂತೆ ಅನಂತ ರೂಪಗಳನ್ನು ತಗೊಂಡು ಸೃಷ್ಟಿಯಾದಿ ಎಲ್ಲ ವಿಹಾರವನ್ನು ಕೂಡ ಮಾಡ್ತಾರೆ ಇದು ಕೇವಲ ಭಗವತ್ ಪ್ರೀತಿಗಾಗಿ ಭಗವಂತನ ಸೇವಾರ್ಥವಾಗಿ ಅವರಿಗೆ ಈ ವಿಹಾರ ಮಾಡುವಂತಹ ಶಕ್ತಿಯನ್ನು ಅಚಿಂತ್ಯ ರೂಪಗಳನ್ನು ಧಾರಣೆ ಮಾಡುವಂತಹ ಪರಮ ಸಾಮರ್ಥ್ಯವನ್ನು ಭಗವಂತ ಅನುಗ್ರಹ ಮಾಡಿ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಅದಕ್ಕಾಗಿ ತಾನು ವಿಹಾರವನ್ನು ಮಾಡಿ ಮಾಡಿಸ್ತಾನೆ ಅವನೇ ಎಲ್ಲರಿಗೂ ಬಿಂಬರೂಪಿಯಾಗಿರ್ತಕ್ಕಂಥವನು ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಕೂಡ ಆದ್ದರಿಂದ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ಭಗವಂತ ಕೇವಲ ಭೂತಾಕಾಶದಂತೆ ವ್ಯಾಪ್ತಿಯಲ್ಲ ಬಿಂಬರೂಪನಾಗಿ ಅವರಿಗೆ ಅನಂತ ರೂಪಧಾರಣಾ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಭಗವಂತ ಹೀಗೆ ಭಗವಂತ ಒಂದು ಗುಣದೊಳಗೆ ಅನಂತ ಗುಣಗಳು ಒಂದು ರೂಪದಲ್ಲಿ ಹೋ ಲೋಕಗಳು ಒಂದು ರೂಪವ ಧರಿಸಿ ತದ್ಗತ ಪದಾರ್ಥದ ಒಳ ಹೊರಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಪೂರ್ಣಾನಂದ ಜ್ಞಾನಮಯನಾಗಿದ್ದರೂ ಕೂಡ ಪರಿ ಪರಿವಿಹಾರವ ಮಾಡಿ ಮಾಡಿಸುವ ಇದು ಭಗವಂತ ಜೀವರ ಮೇಲೆ ಮಾಡ್ತಕ್ಕಂಥ ಕಾರುಣ್ಯ ಅಂತ ಪರಮಾತ್ಮನ ವ್ಯಾಪ್ತಿಯ ಪರಿಪೂರ್ಣತೆಯನ್ನು ವೈಭವವನ್ನು ಇಲ್ಲೇ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ